ಪ್ರಧಾನ ಶಿರೋಮಣಿ ಟಿ ಆನಂದರಾಯರು ಟಿಪಿ ಮಾದವರಾಯರ ನಂತರ ದಿವಾನ ಪದವಿಗೆ ಬಂದವರು ತಂಜಾವೂರು ಆನಂದರಾಯರವರು ಇವರು ಆಗರ್ಭ ಶ್ರೀಮಂತರು ಮತ್ತು ಶ್ರೀಮಂತರಿಲ್ಲ ಶ್ರೀಮಂತರಲ್ಲಿರಬೇಕಾದ ದೊಡ್ಡ ಗುಣಗಳನ್ನು ಪಡೆದಿದ್ದವರು ಅವರ ತಂದೆಯವರು ರಾಜ ಸರ್ ಟಿ ಮಾಧವರಾಯರು ಮತ್ತು ತಿರುವಾಂಕೂರಿನ ದಿವಾನರಾಗಿದ್ದವರು ಮಹಾ ಮೇಧಾವಿಗಳೆಂದು ಕಾರ್ಯ ಸಮರ್ಥರೆಂದು ಹೆಸರಾಗಿದ್ದರು ರಾಜಾ ಎಂಬುದೋ ಸರ್ ಎಂಬುದು ಬ್ರಿಟಿಷ್ ಸರಕಾರದಿಂದ ಅವರಿಗೆ ಬಂದಿದ್ದ ಬಿರುದುಗಳು ಮದ್ರಾಸಿನಲ್ಲಿ ನಡೆದ ಮೊಟ್ಟಮೊದಲನೆಯ ಕಾಂಗ್ರೆಸ್ ಅಧಿವೇಶನಕ್ಕೆ ಸರ್ ಟಿ ಮಾಧವರಾಜರಾಯರು ಸ್ವಾಗತ ಸಭಾಧ್ಯಕ್ಷರಾಗಿದ್ದರು ಆನಂದರಾಯರ ಹಿರಿಯರನೇಕರು ದೊಡ್ಡ ದೊಡ್ಡ ಹುದ್ದೆಗಳಿಗೇರಿ ಪ್ರಸಿದ್ಧರಾದವರು ಅವರಲ್ಲೊಬ್ಬರು ಅವರು ಅವರಲ್ಲೊಬ್ಬರ ಹೆಸರು ಬೆಂಗಳೂರಿನಲ್ಲಿ ಶಾಶ್ವತವಾಗಿ ನಿಂತಿದೆ ಅವರು ರಾಯರಾಯರಾಯ ಕೊಲ್ಲಂ ಆರ್ ವೆಂಕಟರಾಯರು ಇವರಿಗೆ ಮೂರು ಸಲ ರಾಯ ಎಂಬ ಶಬ್ದದ ಬಿರುದು ಬ್ರಿಟಿಷ್ ಸರಕಾರದಿಂದ ಬಂದದ್ದು ಆನಂದರಾಯರ ಮತ್ತೊಬ್ಬ ಪ್ರಸಿದ್ಧ ಪೂರ್ವಿಕರು ಬರೋಡಾ ಮೊದಲಾದ ಸಂಸ್ಥಾನಗಳಲ್ಲಿ ದಿವಾನರಾಗಿ ಘನತೆಗೇರಿದ ದಿವಾನ್ ಬಹದ್ದೂರ್ ಆರ್ ರಘುನಾಥರಾಯರು ಹೀಗೆ ಆನಂದರಾಯರದು ಘನತೆ ಪಡೆದ ಮನೆತನ ಅವರ ಸ್ವಭಾವವು ಘನತ ಗಂಭೀರಗಳುಳ್ಳು ಅವರು ಮೈಸೂರಿನಲ್ಲಿ ಉದ್ಯೋಗ ಪ್ರಾರಂಭ ಮಾಡಿದ್ದು ದಿವಾನ್ ರಂಗಾಚಾರ್ಯರಿಗೆ ಅಟ್ಯಾಚಿ ಎಂಬ ಸಹಾಯಕರಾಗಿ ಡೆಪ್ಯೂಟಿ ಕಮಿಷನರ್ ಮೊದಲಾದ ಪದವಿಗಳಿಗೆ ಹತ್ತಿ ಕ್ರಮೇಣ ಕೌನ್ಸುಲರ್ ಆಗಿ ಕೃಷ್ಣಮೂರ್ತಿಗಳಿಗೂ ಮಾಧವರಾಯರಿಗೂ ಸಹೋದ್ಯೋಗಿಗಳಾಗಿದ್ದು ಆ ವಿಶಾಲವಾದ ಮತ್ತು ದೀರ್ಘಕಾಲದ ಅನುಭವದಿಂದ ರಾಜ್ಯದ ಮುಖ್ಯಮಂತ್ರಿಗಳಾದರು ಆನಂದರಾಯರು ದಿವಾನ ಪದವಿಯಲ್ಲಿದ್ದದ್ದು ಸುಮಾರು ಮೂರುವರೆಯ ಮೂರುವರೆ ವರ್ಷ ಕಾಲ ಮಂಡಿಪೇಟೆ ಬಂದ್ ಪ್ರಜಾಪ್ರತಿಭಟನೆಯ ಸೂಚನೆ ಆ ಕಾಲಕ್ಕೆ ಸಂಪೂರ್ಣ ಅಪರಿಚವಾದದ್ದಲ್ಲ ಆನಂದರಾಯರು ಮೈಸೂರಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾಗ ಒಂದು ಪ್ರಸಂಗ ನಡೆಯಿತು ಅಲ್ಲಿಯ ಸಂತೆಪೇಟೆಯಲ್ಲಿ ಗ್ರಾಮಾಂತರಗಳಿಂದ ಬಂದ ಸರಕಿನ ಗಾಡಿಗಳು ರಸ್ತೆಯಲ್ಲಿ ತಿರುಗಾಡುವವರಿಗೆ ಜಾಗ ಬಿಡದೆ ಸೊಟ್ಟಾಪಟ್ಟೆ ಪಟ್ಟೆ ನಿಂತಿರುತ್ತಿದ್ದವಂತೆ ಕಸ ಬಳಿಯುವುದಕ್ಕೂ ಅವಕಾಶ ಕೊಡುತ್ತಿರಲಿಲ್ಲವಂತೆ ಈ ಅವಸ್ಥೆ ಅವ್ಯವಸ್ಥೆಯನ್ನು ಸರಿಪಡಿಸಬೇಕೆಂದು ಮುನಿಸಿಪಲ್ ಅಧಿಕಾರಿಗಳು ಕೆಲವು ಹೊಸ ಏರ್ಪಾಟುಗಳನ್ನು ಯೋಚಿಸಿ ಜಾರಿಗೆ ತಂದರಂತೆ ಅದರಿಂದ ಸರಕಿನ ಗಾಡಿಯವರಿಗೂ ಮಂಡಿಯವರಿಗೂ ಪ್ರತಿಕೂಲವಾಗಿ ಅವರು ಅಸಮಾಧಾನ ತೋರಿದರಂತೆ ಅಧಿಕಾರಿಗಳು ಇದನ್ನು ಲಕ್ಷಕ್ಕೆ ತೆಗೆದುಕೊಳ್ಳಲಿಲ್ಲ ಅದಕ್ಕೆ ಮಂಡಿಪೇಟೆ ಬಂದ್ ಸರಿಯಾದ ಪ್ರತಿಕಾರವೆಂದು ವರ್ತಕರು ನಿಶ್ಚಯಿಸಿ ಬಂದ್ ಆಚರಣೆ ಮಾಡಿದರಂತೆ ಆಗ ಆ ಮೇಲ್ಪಟ್ಟವರ ಗಮನಕ್ಕೆ ಬಂದು ಆ ವರ್ತಕರಿಗೆ ಸಮಜಾಯಿಷಿ ಮಾಡಲಾಯಿತು ಹಾಗೆ ಸಮಜಾಯಿಷಿ ಹೇಳಿದ ಜನಕ್ಕೆ ಸಮಾಧಾನ ತಂದವರಲ್ಲಿ ಆನಂದರಾಯರು ಮುಖ್ಯರು ಎಂದು ನಾನು ಕೇಳಿದ್ದೇನೆ ಒಟ್ಟಿನಲ್ಲಿ ಆನಂದರಾಯರ ಆಳಿಕೆಯ ವಿಷಯದಲ್ಲಿ ಹೇಳಬಹುದಾದ ವಿಶೇಷಾಂಶವೇನೂ ಇಲ್ಲ ಅದು ಮಾಮೂಲಿನಂತೆ ನಡೆಯಿತು ಆರಕ್ಕೆ ಏಳಲಿಲ್ಲ ಮೂರಕ್ಕೆ ಇಳಿಯಲಿಲ್ಲ ಏರುಗಳು ತಗ್ಗುಗಳು ಇಲ್ಲದ ಸಮತಲದ ರಸ್ತೆಯಲ್ಲಿ ಎತ್ತಿನ ಗಾಡಿ ಪ್ರಯಾಣ ಮಾಡುವಂತೆ ಸಂಗಮವಾಗಿ ಸುಗಮವಾಗಿ ಏಳೋಣ ಬೀಳೋಣಗಳಿಲ್ಲದೆ ಆಲಸಿಕೆ ಇಲ್ಲದೆ ಉಲ್ಲಾಸವೂ ಇಲ್ಲದೆ ಮಿತಗತಿಯಿಂದ ಪ್ರಯಾಣ ಮಾಡುವಂತೆ ಇತ್ತು ಅವರ ಮೂರುವರೆ ವರ್ಷದ ಆಡಳಿತ ಆನಂದರಾಯರು ದಿವಾನ ಪದವಿಗೆ ಬಂದಾಗ ಅವರ ವಾಸಕ್ಕೂ ಕಾರ್ಯಾಲಯಕ್ಕೆ ಬಂದ ಬೇಟಿಗಾರರನ್ನು ನೋಡುವುದಕ್ಕೂ ಸ್ಥಳ ಸಾಲದೆಂದು ಬೇರೊಂದು ದೊಡ್ಡ ಮನೆಗೆ ಹೋಗಬೇಕೆಂದು ಸ್ನೇಹಿಸಿದರು ಸಲಹೆ ಕೊಟ್ಟರು ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ಶ್ರೀಮನ್ ಮಹಾರಾಜರವರು ಅದಕ್ಕೆ ಅನುಮೋದನೆ ಕೊಟ್ಟರಂತೆ ಆದರೆ ಆನಂದರಾಯರು ತಮ್ಮ ಮನೆಯೇ ತಮಗೆ ಅನುಕೂಲವೆಂದು ಅದಕ್ಕಿಂತ ದೊಡ್ಡ ಮನೆ ಬೇಕಿಲ್ಲವೆಂದು ತೀರ್ಮಾನ ಹೇಳಿದರಂತೆ ಅವರಿದ್ದ ಮನೆಯ ಕಟ್ಟಡದ ಸಮೀಪದಲ್ಲಿ ಬೇಟಿಗಾರರಿಗಾಗಿ ಒಂದು ಸಣ್ಣ ಡೇರಾ ಹಾಕಿಸಿದ್ದರು ಆಡಂಬರ ಬೇಡವೆಂಬುದು ಆನಂದರಾಯರ ಸ್ವಭಾವ ನಿಷ್ಕರ್ಷೆ ಆನಂದರಾಯರು ನಿಷ್ಕರ್ಷೆಯ ಮನುಷ್ಯರು ಎಲ್ಲಕ್ಕೂ ಕಾಲ ಎಲ್ಲದರಲ್ಲಿಯೂ ಕ್ರಮ ಅವರಿಗೆ ಕಣ್ಣಿನ ಉಪಾಧಿ ಇತ್ತಷ್ಟೇ ಅದು ಒಂದು ಸಮಯದಲ್ಲಿ ಕೆರಳಿದಾಗ ಅವರಿಗೆ ಅಂಗಾಂಗ ವ್ಯಾಯಾಮಕ್ಕಾಗಿ ಸಂಚಾರ ಮಾಡುವುದು ಅಸಾಧ್ಯವಾಯಿತು ಅಂಗಾಂಗ ವ್ಯಾಯಾಮವಿಲ್ಲದಿದ್ದರೆ ಆಹಾರ ಜೀರ್ಣವು ನಿದ್ರೆಯೂ ತಪ್ಪುತ್ತವೆ ಅದಕ್ಕಾಗಿ ಅವರು ವೈದ್ಯರನ್ನು ಕೇಳಿ ಶತಪತದ ಏರ್ಪಾಟನ್ನು ಮಾಡಿಕೊಂಡರು ತಮ್ಮ ಮನೆಯೊಳಗೆ ಮನೆಯ ಉತ್ತರ ದಿಕ್ಕಿನ ಕಾಂಪೌಂಡಿನ ಪಕ್ಕದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಮೂರಡಿ ಅಗಲದ ರಸ್ತೆ ಮಾಡಿಸಿದರು ರಸ್ತೆಯ ಎರಡು ಪಕ್ಷ ಪಕ್ಕಗಳಲ್ಲೂ ಹಸಿರು ಗಿಡಗಳಿರತಕ್ಕದ್ದು ಅವರು ಕೈಯಲ್ಲಿ ಕೋಲು ಹಿಡಿದು ಹಸಿರು ಬಣ್ಣದ ಕನ್ನಡಕವನ್ನು ತರಿಸಿ ಆ ರಸ್ತೆಯಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೂ ಪಶ್ಚಿಮದಿಂದ ಪೂರ್ವಕ್ಕೂ ಶತಪಥ ಹಾಕತಕ್ಕದ್ದು ಇದು ಲೆಕ್ಕಾಚಾರದ ಮೇರೆಗೆ ನಾಲ್ಕು ಸಲ ಹಾಗೆ ತಿರುಗಿದರೆ ಒಂದು ಮೈಲಿ ಸಂಜೆ ಒಂದು ಮೈಲಿ ಇಂಥ ಅಳತೆ ಲೆಕ್ಕಾಚಾರಗಳು ಅವರ ನಡವಳಿಕೆಯ ಒಂದು ಲಕ್ಷಣ ಆನಂದರಾಯರು ದಿವಾನರಾಗಿದ್ದ ಕಾಲದಲ್ಲಿ ಒಂದೆರಡು ಘಟನೆಗಳು ನಡೆದದ್ದನ್ನು ನಾನು ಇಲ್ಲಿ ಹೇಳಬಹುದು ಮಿಸ್ ಟೆನೆಂಟ್ ಸಾವಿರದ ಒಂಬೈನೂರ ಹತ್ತು ಹನ್ನೊಂದರಲ್ಲಿ ಅಮೆರಿಕದ ಮಿಸ್ ಟೆನೆಂಟ್ ಎಂಬ ಧರ್ಮೋತ್ಸಾಹಿಯೊಬ್ಬಳು ಇಂಡಿಯಾಕ್ಕೆ ಬಂದು ಬೆಂಗಳೂರಿಗೂ ಭೇಟಿ ಕೊಟ್ಟಳು ಇಂಡಿಯಾದಲ್ಲಿ ಸಮಾಜ ಸುಧಾರಣೆ ಮಾಡಿಸಬೇಕೆಂದು ಆಕೆಯ ಉದ್ದೇಶವಂತೆ ಅದರಲ್ಲಿಯೂ ವಿಶೇಷವಾಗಿ ಬಾಲ್ಯ ವಿವಾಹವನ್ನು ನಿಲ್ಲಿಸುವುದು ಸ್ತ್ರೀ ವಿದ್ಯಾಭ್ಯಾಸವನ್ನು ವಿಸ್ತರಿಸುವುದು ಇವು ಆಕೆಯ ಮುಖ್ಯೋದ್ದೇಶಗಳಂತೆ ಆಕೆ ಬೆಂಗಳೂರಿನಲ್ಲಿ ಒಂದು ತಿಂಗಳ ಕಾಲ ತಂಗಿ ತನ್ನ ಕಾರ್ಯಕ್ಕಾಗಿ ಚಂದ ಹಣ ಶೇಖರಿಸಲು ಹಾರಾಡುತ್ತಿದ್ದಳು ಕೆಲವರು ಆಕೆಯನ್ನು ಕುರಿತು ನಿಮ್ಮ ದೇಶದಲ್ಲಿ ಆಗಬೇಕಾಗಿರುವ ಒಳ್ಳೆ ಕೆಲಸ ಏನೂ ಇಲ್ಲವೋ ನಿಮ್ಮ ಜನಕ್ಕೆ ನೀವು ಸೇವೆ ಮಾಡಬಾರದೋ ನಿಮ್ಮ ಗನೋ ಘನೋದ್ದೇಶಗಳನ್ನು ನಿಮ್ಮ ಜನಕ್ಕೆ ವಿನಿಯೋಗಿಸದೆ ಇಷ್ಟುದೂರ ಬರಬೇಕಾದದ್ದೇಕೆ ಎಂದು ಮೊದಲಾಗಿ ಕೇಳುತ್ತಿದ್ದರು ಆಕೆ ಎದೆಗುಂದದೆ ತನ್ನ ಪರ್ಯಟನವನ್ನು ಸಾಗಿಸುತ್ತಿದ್ದಳು ಒಂದು ದಿನ ಆಕೆ ತನ್ನ ವಿಷಯವನ್ನು ಕುರಿತು ಮುಖ್ಯವಾಗಿ ಬಾಲ್ಯ ವಿವಾಹದ ಕೇಡುಗಳನ್ನು ಕುಳಿತು ಶಂಕರ ಮಠದಲ್ಲಿ ಉಪನ್ಯಾಸ ಮಾಡುವಳೆಂದು ವಿಪಿ ಮಾದವಾಯರಾಯರು ಅಧ್ಯಕ್ಷರಾಗುವರೆಂದು ಏರ್ಪಾಟಾಗಿತ್ತು ಆದರೆ ಉಪನ್ಯಾಸ ಕೇಳಲು ಅಲ್ಲಿಗೆ ಹೋದಾಗ ಸಂಜೆ ಸುಮಾರು ಐದೂವರೆ ಗಂಟೆ ಸವಾಸ್ಥಾನದ ಬಾಗಿಲುಗಳು ಬಂದ್ ಆಗಿದ್ದವು ಅಲ್ಲಿದ್ದ ಪೊಲೀಸ್ ಸಿಬ್ಬಂದಿಯಿಂದ ಆ ಸಂಜೆಯ ಸಭೆ ಸರಕಾರದ ಹುಕುಮಿನಂತೆ ರದ್ದಾಗಿರುವುದಾಗಿ ತಿಳಿದು ಬಂತು ಮೈಸೂರು ಸಂಸ್ಥಾನದ ಚರಿತ್ರೆಯಲ್ಲಿ ಸರಕಾರವು ಒಂದು ಸಾರ್ವಜನಿಕ ಸಭೆಯನ್ನು ತಡೆದದ್ದು ಬಹುಶಃ ಅದೇ ಮೊದಲನೆಯ ಸಾರಿ ಅದರ ಕಾರಣವೇನೆಂದು ಊಹಿಸುವುದಕ್ಕೆ ಕೂಡ ಯಾರಿಗೂ ಶಕ್ತಿ ಇಲ್ಲದೆ ಹೋಯಿತು ಎಲ್ಲ ಜನರು ಅದೇನಿರಬಹುದೆಂದು ಅಚ್ಚರಿಯಿಂದಲೂ ಕುತೂಹಲದಿಂದಲೂ ಮಾತನಾಡಿಕೊಡುತ್ತಿದ್ದರು ಶಾಸ್ತ್ರಿಗಳ ಉಪನ್ಯಾಸರದ್ದು ಈ ವಿಚಿತ್ರ ನಡೆದ ಮಾರನೆಯ ದಿನ ಅಥವಾ ಮೂರನೆಯ ದಿನ ಸಂಜೆ ಅದೇ ಸಭಾ ಮಂಟಪದಲ್ಲಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಸದಸ್ಯರಾಗಿ ಬೆಂಗಳೂರಿಗೆ ಬಂದಿದ್ದ ವಿ ಎಸ್ ಶ್ರೀನಿವಾಸ ಶಾಸ್ತ್ರಿಗಳವರು ವಿದ್ಯಾಭ್ಯಾಸ ವಿಷಯವಾಗಿ ಉಪನ್ಯಾಸ ಮಾಡುವರೆಂದು ಪ್ರಕಟವಾಗಿತ್ತು ಅಂದು ನಾನು ಕಂಡಂತೆ ಬಹುಶಃ ಒಂದು ಸಾವಿರ ಮಂದಿ ತಂಡತಂಡವಾಗಿ ಆ ಉಪನ್ಯಾಸವನ್ನು ಕೇಳಬೇಕೆಂದು ಬಂದರು ಈ ಸಭೆಯನ್ನು ಸಹ ಸರಕಾರದ ಆಜ್ಞೆಯು ತಡೆಯಿತು ಸಭೆ ಬಂದ್ ಎಂದು ತಿಳಿದ ಬಳಿಕ ಶಾಸ್ತ್ರಿಗಳು ತಮಿಳು ಇಂಗ್ಲಿಶುಗಳಲ್ಲಿ ದೊಡ್ಡ ವಿದ್ವಾಂಸರಾಗಿದ್ದ ಮಾಧವಯ್ಯನವರು ನಮ್ಮ ಮಿತ್ರ ಗೋಷ್ಠಿಯು ಒಟ್ಟಿಗೆ ಲಾಲ್ಬಾಗಿಗೆ ಹೋಗಿ ವಿನೋದವಾಗಿ ಮಾತುಕತೆಯಾಡಿಕೊಂಡು ಬಂದದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಅಂದು ನನಗಾದ ಆಶ್ಚರ್ಯವೇನೆಂದರೆ ಶಾಸ್ತ್ರಿಗಳು ಸರಕಾರವನ್ನಾಗಲಿ ಸಭೆಯನ್ನಾಗಲಿ ಕುರಿತು ಒಂದು ಮಾತನ್ನು ಆಡದಿದ್ದುದು ಅವರು ಯಾವ ಟೀಕೆಯನ್ನು ಮಾಡಲಿಲ್ಲ ಯಾವ ಊಹೆಯನ್ನು ಮಾಡಲಿಲ್ಲ ನಾವು ಯಾರೋ ಒಬ್ಬರು ಅವರನ್ನು ಕೇಳಿದಾಗ ಅವರು ಹೇಳಿದ್ದು ಹೀಗೆ